ನಂಗಪುರಂ ವೆಂಕಟೇಶ್ ಹೆಂಗಾರ್ಯರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದವರ ಪೈಕಿ ಮೊದ ಮೊದಲಿನ ಕೆಲವರನ್ನು ಸ್ಮರಿಸುವುದು ನನ್ನ ಮನಸ್ತೃಪ್ತಿಗೆ ತುಂಬಾ ಅವಶ್ಯಕವಾಗಿದೆ ನಂಗಪುರಂ ವೆಂಕಟೇಶ್ ಹೆಂಗಾರ್ಯರು ಅವರಲ್ಲೊಬ್ಬರು ಇವರು ಸರಕಾರದ ಮೀಟ್ರಿಯೋರಾಲಾಜಿಕಲ್ ಇಲಾಖೆಯಲ್ಲಿ ಮುಖ್ಯಸ್ಥರಾಗಿದ್ದರು ಇವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರಿಗೆ ವಿದ್ಯಾ ಗುರುಗಳಾಗಿದ್ದವರಂತೆ ಅವರಿಬ್ಬರಿಗೂ ಇದ್ದ ಅನ್ಯೋನ್ಯ ಪ್ರೀತಿ ಗೌರವಗಳು ಗಾಢವಾದವು ವೆಂಕಟನಾರಾಯಣಪ್ಪನವರು ನಡೆಸುತ್ತಿದ್ದ ವಿಜ್ಞಾನ ಪ್ರಚಾರ ಸಂಘದ ಕಾರ್ಯದಲ್ಲಿಯೂ ವಿಜ್ಞಾನ ಪತ್ರಿಕೆಯ ಪ್ರಕಟಣ ಕಾರ್ಯದಲ್ಲಿಯೂ ನಂಗಪುರಂ ಅವರು ಕೊಟ್ಟ ಸಹಕಾರವು ಮನಪೂರ್ವಕವಾದದ್ದು ಮತ್ತು ತುಂಬಾ ಬೆಲೆಯುಳ್ಳದ್ದು ಮತ ವಿಷಯಗಳಲ್ಲಿಯೂ ಉದಾರಭಾವವುಳ್ಳವರು ನಂಗಪುರಂ ವೆಂಕಟೇಶಯಂಗಾರ್ಯರು ಶ್ರೀರಾಮಕೃಷ್ಣ ಪರಮಹಂಸರವರಲ್ಲಿ ಅವರಿಗೆ ನಿರತಿಶಯವಾದ ಭಕ್ತಿ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 ಸ್ನಾನವಾಗಿದೆಯೇ ಎಂದು ವಿಚಾರಿಸುವರು ಆಗಿದೆಯಿಂದ ಎಂದೊಡನೆಯೇ ತಮ್ಮ ಕೋಣೆಯೊಳಕ್ಕೆ ನಮನು ಕರೆದು ತಿಂಡಿಗಳನ್ನು ಹಂಚುವರು ಸಾಕು ಎಂದರೆ ಇನ್ನೊಂದಷ್ಟನ್ನು ನಮ್ಮ ಕೈ ಮೇಲೆ ತಿನ್ನಿ ಎಂದರೆ ತೆಗೆದುಕೊಳ್ಳಬೇಕು ಎಂದು ಬಳಾತ್ಕಾರ ಮಾಡುವರು ನಮ್ಮ ಚೇಷ್ಟೆಗಳನ್ನು ನೋಡಿ ನಗುವರು ಒಂದು ಸಾರಿ ಬೆಳಿಗ್ಗೆ ಹರಿಹರಕ್ಕೆ ಬಂದವು ವೆಂಕಟನಾರಾಯಣಪ್ಪನವರಿಗೆ ಓಹೋ ಈ ಕಾರ್ತಿಕ ಸೋಮವಾರ ಒಳ್ಳೆಯ ದಿನವೇ ಹರಿಹರಕ್ಕೆ ಬಂದ ಹಾಗಾಯಿತು ಈ ಇಲ್ಲಿ ಏಕಾದಶ ಅಭಿಷೇಕ ಮಾಡಿಸಿ ಹನ್ನೊಂದು ಮಂದಿಗೆ ಬ್ರಾಹ್ಮಣ ಭೋಜನ ಮಾಡಿಸಬೇಕಲ್ಲ ವೆಂಕಟೇಶ ಹೈಂಗಾರ್ಯರು ಹಾಗಿಲ್ಲದೆ ಬೇಕಾದ್ದು ಮಾಡೋಣ ಎಂದರು ನಮ್ಮ ಗುಂಪಿನಲ್ಲಿ ಹತ್ತು ಮಂದಿ ಇದ್ದೇವು ಸ್ಟೇಷನ್ಗೆ ಭೀಮಸೇನರಾವ್ ಎಂಬವರು ತಮ್ಮ ಸ್ವಂತ ಕೆಲಸಕ್ಕಾಗಿ ಬಂದಿದ್ದರು ಅವರು ವೆಂಕಟನಾರಾಯಣಪ್ಪನವರನ್ನು ಕಂಡೊಡನೆ ನಮಸ್ಕರಿಸಿ ನಾನು ತಮ್ಮ ಶಿಷ್ಯ ಎಂದು ಹೇಳಿಕೊಂಡರು ವೆಂಕಟನಾರಾಯಣಪ್ಪನವರು ಜ್ಞಾಪಕ ಹೌದಪ್ಪ ಸಂತೋಷ ನಿಮ್ಮಿಂದ ಒಂದು ಉಪಕಾರವಾಗಬೇಕಾಗಿದೆಯಲ್ಲ ಎಂದರು ಭೀಮಸೇನರಾಯರು ಹರಿಹರದ ಸಬ್ ರಿಜಿಸ್ಟ್ರಾರರು ಅವರು ಏನಾಗಬೇಕು ಎಂದು ಕೇಳಿದರು ವೆಂಕಟನಾರಾಯಣಪ್ಪನವರು ಅವರ ಕೈಗೆ ಐದು ರೂಪಾಯಿ ನೋಟೊಂದನ್ನು ಕೊಟ್ಟು ಎರಡು ರೂಪಾಯಿಗೆ ಒಳ್ಳೆಯ ಅಕ್ಕಿ ರೂಪಾಯಿಗೆ ಹಾಲು ಒಂದು ರೂಪಾಯಿಗೆ ಸಕ್ಕರೆ ಇನ್ನೊಂದು ರೂಪಾಯಿಗೆ ಒಳ್ಳೆಯ ಹಸನ್ ತುಪ್ಪ ಇವುಗಳನ್ನು ತೆರೆಸಿ ಟ್ರಾವೆಲರ್ಸ್ ಬಗೆಲಿಗೆ ಕಳಿಸಬೇಕು ಅಕ್ಕಿಯನ್ನು ಕೇರಿಸಿ ಚುಕಟ ಮಾಡಿಸಬೇಕು ಅದರ ಕೂಲಿ ನಾನು ಕೊಡುತ್ತೇನೆ ಇಷ್ಟರ ಜೊತೆಗೆ ನೀವು ಇಲ್ಲಿ ಭೋಜನಕ್ಕೆ ಬರಬೇಕು ನೀವಿಲ್ಲದಿದ್ದರೆ ಹನ್ನೊಂದು ಮಂದಿ ಆಗುವುದಿಲ್ಲ ಎಂದರು ಭೀಮಸೇನರಾಯರು ವಿನಯದಿಂದಲೂ ಭಕ್ತಿಯಿಂದಲೂ ಒಪ್ಪಿ ನಡೆಸಿಕೊಟ್ಟರು ಆದರೆ ಆ ಸಮಾರಂಭದಲ್ಲಿ ಮುಖ್ಯ ಪಾತ್ರ ನಂಗಪುರಂ ವೆಂಕಟೇಶಂಗಾರ್ಯರದು ನದಿಯಲ್ಲಿ ಹೊಸ ನೀರು ಬಂದು ಬಗ್ಗಡವಾಗಿ ನೀರು ಕೆಂದೂಳಿನ ಕೆಸರಿನಂತಿತ್ತು ವೆಂಕಟೇಶಂಗಾರ್ಯರು ವೆಂಕಟರ ನಾರಾಯಣಪ್ಪನವರು ಅದರಲ್ಲಿ ಸ್ನಾನ ಮಾಡಿ ವದ್ದೆ ಬಟ್ಟೆಗಳನ್ನು ಕೊಳ ಪಾತ್ರೆಗಳಲ್ಲಿ ನೀರನ್ನು ಎಂಟು ಹತ್ತು ಸಾರಿ ಗುಡ್ಡದ ಮೇಲಿಂದ ಬಂಗಲೆಗೆ ಹೊತ್ತರು ಅಲ್ಲಿ ನೀರು ಕಾಯಿಸಿ ನಮಗೆ ಸ್ನಾನಕ್ಕೆ ಅಣಿ ಮಾಡಿದರು ಬೇರೆ ಪಾತ್ರೆಗಳಲ್ಲಿ ನೀರು ತಂದು ಕುಡಿಯುವುದಕ್ಕಾಗಿ ಕಾಯಿಸಿಟ್ಟರು ಅವರಿಬ್ಬರು ಮಿಕ್ಕೆಲ್ಲವರಿಗಿಂತ ವಯಸ್ಸಾದವರು ಆದರೆ ನಾವೆಲ್ಲಾ ಮೊಂಡರು ನಾಚಿಕೆ ಅಳಿಸಿ ಹೋಗಿತ್ತು ಒಂದು ಬಿಂದಿಗೆಯಲ್ಲಿ ನೀರಿಟ್ಟು ಕಲಶಾರ್ಚನೆ ಮಾಡಿ ವೆಂಕಟನಾರಾಯಣಪ್ಪನವರು ತೋಗೆರೆ ನಂಜುಂಡ ಶಾಸ್ತ್ರಗಳು ಕಡವದ ನಂಜುಂಡ ಶಾಸ್ತ್ರಗಳು ರುದ್ರ ಸೂಕ್ತಗಳನ್ನು ಹೇಳಲುಪಕ್ರಮಿಸಿದರು ಹೀಗೆ ಮೂರು ಮಂದಿ ಸಮೂಹದಲ್ಲಿ ನಾಲ್ಕಾವರ್ತಿ ಶ್ರೀರುದ್ರವನ್ನು ಹೇಳಿದರೆ ಮೂರು ನಾಲ್ಕಲ ಹನ್ನೆರಡಾಯಿತಷ್ಟೇ ಹೀಗೆ ಏಕಾದಶವಾರ ರುದ್ರವನ್ನು ಹೇಳಿದರೆ ರುದ್ರಪಾಠವಾದ ಮೇಲೆ ಆ ಕಲಶವನ್ನು ತೆಗೆದುಕೊಂಡು ಹರಿಹರೇಶ್ವರ ಸ್ವಾಮಿಯ ಸನ್ನಿಧಿಗೆ ಹೋಗಿ ಅದನ್ನ ಅರ್ಪಿಸಿ ಪೂಜೆ ಮಾಡಿಸಿ ತೀರ್ಥ ತೀರ್ಥಪ್ರಸಾದಗಳನ್ನು ಪಡೆದು ಸುಮಾರು ಒಂದು ಗಂಟೆಯ ವೇಳೆಗೆ ತ್ರಾವರ ಬಗೆಲಿಗೆ ಬಂದೆವು ಅಲ್ಲಿ ಊತ್ ಪರಿಟವಣೆ ಮಾವಿನಕಾಯಿ ಉಪ್ಪಿನಕಾಯಿ ಆಲೂಗೆಡ್ಡೆ ಬದನೆಕಾಯಿ ಹುಳಿ ಬೋಂಡ ಹೆಸರುಬೇಳೆಯ ಪಾಯಸ ಆಗತಾನೆ ಹೆಪ್ಪು ಹಾಕಿ ಆಗಿದ್ದ ಸಿಹಿಮಜ್ಜಿಗೆ ಇಷ್ಟು ಭೋಜನದ